ಭಗವಂತ ದೋಷ ದೂರ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದರೆ ಫಲ ಏನು ಅಂದರೆ ಸಂ ಸಂಸಾರಾಬ್ಧಿಯಲ್ಲಿ ಮುಳುಗ ಕೊಡ ಸಂಸಾರವನ್ನು ಸಮುದ್ರದಲ್ಲಿ ಮುಳುಗೋದಕ್ಕೆ ಬಿಡೋದಿಲ್ಲ ಅದೇ ಫಲ ಅಂತ ಇಲ್ಲಿ ತಿಳಿಸ್ತಾರೆ ಹೇಯ ವಸ್ತುಗಳಿಲ್ಲ ಉಪಾಧೇಯ ವಸ್ತುಗಳಿಲ್ಲ ನ್ಯಾಯ ಅನ್ಯಾಯ ಧರ್ಮಗಳಿಲ್ಲ ದ್ವೇಷ ಅಸೂಯ ಮೊದಲಿಲ್ಲ ತಾಯಿ ತಂದೆಗಳಿಲ್ಲ ಕಮಲ ದಳಾಯ ತಾಕ್ಷಂಗೆನಲು ಇಲ್ಲಿ ತಾಯಿ ತಂದೆಗಳಿಲ್ಲ ಅಂದರೆ ಭಗವಂತ ಅನಾಥ ಯಾರು ಯಾರೂ ಇಲ್ಲ ಅಂತ ಆ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಲ್ಲ ಅನಾಥ ಅಂತ ಕರೋದಿಲ್ಲ ಜನನ ಮರಣಗಳಿಲ್ಲ ಭಗವಂತ ಅಜ ಅಂತ ಉಪಾಸನೆ ಮಾಡಿದರೆ ಜನನ ಮರಣ ರೂಪವಾದ ಸಂಸಾರದಿಂದ ಜೀವರನ್ನು ಉಪಾಸಕರನ್ನು ಬಿಡುಗಡೆ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ತಾಯಿ ತಂದೆಗಳಿಲ್ಲ ಸ್ವಯಂ ವ್ಯಕ್ತ ರೂಪಗಳ ಕೂಡ ಆ ರೀತಿಯಾಗಿ ತಿಳಿಸ್ತಾರೆ ಹೇಯ ವಸ್ತುಗಳಿಲ್ಲ ಜೀವರಿಗೆ ಅಂಟಿರ್ತಕ್ಕಂಥ ಈ ಸಂಸಾರ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರ ಅದು ದುಃಖಕ್ಕೆ ಕಾರಣ ಹೇಯ ಅಂದರೆ ತ್ಯಾಗ ಮಾಡಬೇಕಾಗಿರುವಂಥ ವಸ್ತು ಆದರೆ ಪರಮಾತ್ಮನಿಗೆ ಈ ರೀತಿಯಾಗಿರ್ತಕ್ಕಂಥ ಹೇಯ ವಸ್ತುಗಳು ಭಗವಂತನಿಗೆ ಬೇಡ ಅನ್ನುವಂಥ ವಸ್ತುಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗಾದರೆ ಬೇಕು ಉಪಾಧೇಯ ಅಂದರೆ ಸ್ವೀಕಾರಕ್ಕೆ ಯೋಗ್ಯ ಅನ್ನೋ ವಸ್ತುಗಳಿದೆಯಾ ಅಂತ ಪ್ರಶ್ನೆ ಬಂದರೆ ಉಪಾಧೇಯ ವಸ್ತುಗಳಿಲ್ಲ ಭಗವಂತನಿಗೆ ಇಂಥದ್ದು ಬೇಕು ಅಂತ ಯಾವುದೂ ಇಲ್ಲ ನಿತ್ಯ ತೃಪ್ತ ಹೀಗೆ ಮಾಡೋದು ನ್ಯಾಯ ಹೀಗೆ ಮಾಡದೇ ಇರೋದು ಅನ್ಯಾಯ ಅಂತ ಇದ್ಯಾವುದಾದ್ರು ಇದೆಯಾ ಅಂದರೆ ನ್ಯಾಯ ಅನ್ಯಾಯ ಧರ್ಮಗಳಿಲ್ಲ ದ್ವೇಷ ಅಸೂಯೆ ಮೊದಲಿಲ್ಲ ದ್ವೇಷವೂ ಇಲ್ಲ ಅಸೂಯೆಯೂ ಇಲ್ಲ ತಂದೆ ತಾಯಿಗಳಿಲ್ಲ ಅಂದರೆ ಜನನ ಮರಣರಹಿತನಾದವನು ಪರಮಾತ್ಮ ಅಜಾನಾಮಕ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಈಸುವ ಕಾಯಿ ಅಂದದೇ ಮುಳುಗೊಡದೆ ದಾಟಿಸುವ ಕಮಲ ದಳಾಯಿತಾಕ್ಷ ಈಸುವ ಅಂತ ಒಂದಿರುತ್ತೆ ಅದು ಹೇಗೆ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ತೇಲ್ತಾನೆ ಇರತ್ತೆ ಅವತ್ತು ಮುಳುಗೋದಿಲ್ಲೋ ಹಾಗೆ ನಮ್ಮನ್ನ ಈ ಸಂಸಾರ ಅನ್ನ ಸಮುದ್ರದಿಂದ ದಾಟಿಸ್ತಾನೆ ಆ ಕಡೆ ಅಂತ ಆದ್ದರಿಂದ ಪರಮಾತ್ಮನಿಗೆ ಯಾವುದೇ ಈ ರೀತಿಯಾಗಿರ್ತಕ್ಕಂಥ ಇದು ಉಪಾಧೇಯ ಇದು ಸ್ವೀಕಾರಕ್ಕೆ ಅನರ್ಹ ಅಂತಿದ್ದ ಇಲ್ಲ ಜೀವರಿಗಾದರೆ ಈ ಸಂಸಾರನೇ ಹೇಯ ತ್ಯಾಗ ಮಾಡಬೇಕಾಗಿರುವಂಥದ್ದು ಸಾಧನೆಗೆ ಅವಶ್ಯಕ ಮೋಕ್ಷಕ್ಕೆ ಪ್ರತಿಬಂಧಕ ಈ ಸಂಸಾರವನ್ನು ಜೀವರಿಗೆ ಪರಮಾತ್ಮ ಕೊಟ್ಟಿಯಾನೆ ಆದರೆ ಅದನ್ನು ನಿವೃತ್ತಿ ಮಾಡ್ಕೊಳ್ಳೋಕ್ಕೆ ಜೀವರಿಗೆ ಸಾಮರ್ಥ್ಯ ಇಲ್ಲ ಭಗವಂತನನ್ನು ಉಪಾಸನೆ ಮಾಡಿ ಅವನ ಮೂಲಕನೇ ನಿವೃತ್ತಿಗಾಗಿ ಪ್ರಯತ್ನ ಮಾಡಬೇಕೆ ಹೊರತು ಬೇರೆ ದಾರಿ ಅನ್ನೋದಿಲ್ಲ ಕೆಸರೊಳು ಮುಳುಗಿದಾಗ ಪರರಾಭಾತಿಪ ಕೆಸರ ಬಿಡಿಸುವಾನೆ ಅಂತ ಪರಮಾತ್ಮನೇ ತಾನು ದುಃಖ ಅಥವಾ ಸಂಸಾರ ಸಮುದ್ರದಲ್ಲಿ ಬೇಯ್ತಾ ಇದ್ದರೆ ಅವನು ಬೇರೆಯವರ ದುಃಖವನ್ನು ಕಳೆದು ಅವನಿಗೆ ಸುಖ ಅದು ಹಂಗೇನರಾಗಿದ್ದರೆ ಅವನು ಭೂಮಿಯಲ್ಲಿ ಬಂದು ಅವತಾರ ಮಾಡ್ತಿದ್ದ ತಾನೇ ಕೆಸರಲ್ಲಿ ಮುಳುಗಿದರೆ ಇನ್ನೊಬ್ಬರ ಕೆಸರನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇತ್ತ ಆದ್ದರಿಂದ ಪರಮಾತ್ಮ ದೋಷ ಗುಣಪರಿಪೂರ್ಣ ಆದ್ದರಿಂದ ಅಂತರ ಅಥವಾ ವೈಷ್ಣವ ದೀಕ್ಷೆಯನ್ನು ಹೊಂದಿರತಕ್ಕಂಥವ್ರು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಪರಮಾತ್ಮನಿಗೆ ಉಪಾಧೇಯ ವಸ್ತು ಅನ್ನೋದು ಯಾವುದೂ ಇಲ್ಲ ಅವನಿಗೆ ತನಗೆ ಉಪಕಾರ ಮಾಡಬೇಕಾದವರು ಯಾರೂ ಇಲ್ಲ ಯಾಕಂದರೆ ಅವನೇ ಎಲ್ಲರಿಗೂ ಕೂಡ ಉಪಕಾರ ಮಾಡುವಂಥವನು ತನಗೆ ಯಾರಿಂದನೂ ಯಾವ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆಯೂ ಇಲ್ಲ ತಾನೇ ಉಪಕಾರ ಮಾಡೋದಕ್ಕಾಗಿ ತನಗೆ ಬೇಕಾದವರು ಭಕ್ತರು ಉಪಾಧೇಯರಾಗಿ ಇದ್ದಾರೆ ಇದು ಯಾವುದು ದೋಷ ಅಲ್ಲ ಹಿಂದೆ ಸಂಪಾದಿಸದೇ ಇದ್ದದ್ದು ಈಗ ಸಂಪಾದನೆ ಮಾಡಬೇಕಾಗಿದೆ ಅನ್ನುವಂತಹ ಉಪಾಧೇಯ ವಸ್ತು ಮೂರು ಲೋಕಗಳಲ್ಲೂ ಎಲ್ಲೂ ಕೂಡ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಆಪ್ತಕಾಮ ಉಪರಿಷತ್ತನಲ್ಲೂ ಅದನೆ ಹೇಳ್ತಾನೆ ತನಗೆ ಕಾಮನೆ ಮಾಡಲಿಕ್ಕೆ ಯೋಗ್ಯವಾದದ್ದು ಎಲ್ಲವೂ ನನ್ನನ್ನು ಅನಾದಿ ಕಾಲದಿಂದನೂ ಇದೆ ಇದು ಇರಲಿಲ್ಲ ಇದು ಬೇಕಾಗಿತ್ತು ಅನ್ನೋ ಅಪೇಕ್ಷೆ ಪರಮಾತ್ಮನಿಗೆ ಇಲ್ಲ ನ್ಯಾಯ ಅನ್ಯಾಯ ಧರ್ಮಗಳಿಲ್ಲ ಜೀವರಿಗೆ ಪುಣ್ಯಕರ್ಮ ಮಾಡೋದು ಅನ್ನೋದು ನ್ಯಾಯ ಭಗವಂತ ವಿಧಿಸಿದೆ ಶಾಸನ ಅದನ್ನು ಮಾಡಬೇಕು ಪಾಪಕರ್ಮ ಮಾಡೋದು ಅನ್ಯಾಯ ಅಂತ ಈ ಎರಡು ಧರ್ಮಗಳಿದೆ ಜೀವರಿಗಾದರೆ ಆದರೆ ಪರಮಾತ್ಮನಿಗೆ ಯಾವುದೂ ಇಲ್ಲ ಜೀವರಿಗೆ ಪುಣ್ಯಕರ್ಮ ಮಾಡೋದು ನ್ಯಾಯ ಅದರಿಂದ ಅವರಿಗೆ ಸುಖ ಇದೆ ಮೋಕ್ಷ ಲೋಕಕ್ಕೂ ಸಾಧ್ಯತೆ ಇದೆ ಮೋಕ್ಷ ಲೋಕವನ್ನು ಹೊಂದೋದು ಸಾಧ್ಯತೆ ಇದೆ ಅದೇ ರೀತಿಯಾಗಿ ಪಾಪಕರ್ಮ ಮಾಡೋದು ಅನ್ಯಾಯ ಅದು ತನಗೆ ಅನಿಷ್ಟ ಲೋಕಕ್ಕೂ ಅನಿಷ್ಟ ಅಂತ ಅದೇ ಪರಮಾತ್ಮನಿಗಾದರೆ ಈ ರೀತಿಯಾಗಿ ನ್ಯಾಯ ಅನ್ಯಾಯ ಧರ್ಮಗಳು ಕರ್ಮಗಳು ಯಾವತ್ತೂ ಇಲ್ಲ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶು ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನಾ ಹೀಗೆ ಮಾಡೋ ನ್ಯಾಯ ಹೀಗೆ ಮಾಡೋ ನ್ಯಾಯ ಅಲ್ಲ ಅಂತ ಹೇಳಬಹುದಾಗಿರ್ತಕ್ಕಂಥ ಕರ್ತವ್ಯ ಕರ್ಮ ಮೂಲೋಕದಲ್ಲಿ ಯಾವುದು ಕೂಡ ನನಗೆ ಇಲ್ಲ ನೋಕನೀಯ ಅಂತ ನನ್ನ ಕರೆಯುತ್ತೆ ಉಪನಿಷತ್ತು ನ ಕರ್ಮಣ ವರ್ಧತೆ ನೋಕನೀಯ ಅನ್ನೋ ಯಾವ ಕರ್ಮದಿಂದಲೂ ನನಗೆ ಹೊಸದಾಗಿ ಪುಣ್ಯ ಅನ್ನೋದು ಬರಬೇಕಾಗಿಲ್ಲ ನಾನು ನಿತ್ಯ ಮುಕ್ತ ಪಾಪ ಬರುವಂಥ ಪ್ರಸಕ್ತಿಯೂ ಇಲ್ಲ ಭಯವೂ ಇಲ್ಲ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಯಾರಿಂದ ಭಯ ಯಾವುದರಿಂದ ಭಯ ಅವನು ಪುಣ್ಯಕರ್ಮ ಮಾಡಲಿ ಪಾಪಕರ್ಮ ಮಾಡಲಿ ಯಾರು ಯಾಕೆ ಮಾಡ್ತೀರ ಅಂತ ಕೇಳೋರಿಲ್ಲ ಲೋಕಾತೀತ ಪ್ರಶ್ನಾತೀತ ಪರಮಾತ್ಮ ಆದರೂ ಕೂಡ ಲೋಕಕ್ಕೆ ಆದರ್ಶವನ್ನು ಒಳ್ಳೆಯ ಮಾರ್ಗದರ್ಶನವನ್ನು ತೋರೋದಕ್ಕಾಗಿ ಶಿಕ್ಷಣವನ್ನು ಕೊಡೋದಕ್ಕಾಗಿ ಪರಮಾತ್ಮ ಪುಣ್ಯಕರ್ಮಗಳನ್ನು ಮಾಡ್ತಾನೆ ದ್ವೇಷ ಅಸೂಯ ಮೊದಲಿಲ್ಲ ದ್ವೇಷ ಮತ್ತು ಅಸೂಯೆಗಳು ಭಗವಂತನಲ್ಲಿ ಯಾವತ್ತೂ ಇಲ್ಲ ಯಾಕೆ ಅಂದರೆ ಕೂಡ ದೋಷಗಳು ಅಂತ ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ಈ ದೋಷ ದೂರತ್ವ ಗುಣಪರಿಪೂರ್ಣತ್ವ ಇದೆರಡು ಒಂದೇ ನಣ್ಣಿದೆ ಎರಡು ಮುಖಗಳು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಕೇವಲ ದೋಷ ವಿದೂರತ್ವದ ಚಿಂತನೆ ಮಾಡಿ ಗುಣಪರಿಪೂರ್ಣತ್ವದ ಚಿಂತನೆ ಮಾಡಲಿಲ್ಲ ಅಂತಾದರೂ ಅದು ಅಸದುಪಾಸನೆ ಆಗತ್ತೆ ಅಥವಾ ದೋಷ ವಿದೂರತ್ವವನ್ನು ಉಪಾಸನೆ ಮಾಡಲ್ಲ ಗುಣಪರಿಪೂರ್ಣತ್ವದ್ದು ಮಾಡ್ತೀವಿ ಅಂತಾದರೂ ಉಪಾಸನೆ ಸರಿಯಾದ ಮಾರ್ಗದಲ್ಲಿ ಆಗೋಲ್ಲ ನಿರೀಕ್ಷಿತ ಫಲ ಅನ್ನೋದು ಬರಲ್ಲ ಆದ್ದರಿಂದ ಸರಿಯಾಗಿ ಬುಧರಿಂದ ರಿತು ಕೂಡ ಜ್ಞಾನಿಗಳಿಂದ ತಿಳ್ಕೊಂಡು ಸರಿಯಾಗಿ ಉಪಾಸನೆಯನ್ನು ಮಾಡಬೇಕು ದ್ವೇಷಿಗಳಾಗಿರ್ತಕ್ಕಂಥ ಅಸುರರನ್ನ ಪರಮಾತ್ಮ ತಮಸ್ಸಿನಲ್ಲಿ ಹಾಕೋದು ದ್ವೇಷ ಅಲ್ವಾ ಅಂತ ಕೇಳಿದ್ರೆ ದ್ವೇಷ ಅಲ್ಲ ತಮಸ್ಸಿನಲ್ಲಿ ಹೆಚ್ಚಿನದು ಕಡಿಮೆಯದು ಸಾಧಾರಣದು ಅಂತ ಮೂರು ಭಾಗ ಮಾಡಿ ಹಸುರರು ತನ್ನಲ್ಲಿ ದ್ವೇಷ ಮಾಡಿದರೆ ಹೆಚ್ಚಿನ ತಮಸ್ಸಿನಲ್ಲಿ ಹಾಕ್ತಾನೆ ಕಡಿಮೆ ದ್ವೇಷ ಮಾಡಿದರೆ ಕಡಿಮೆ ತಮಸ್ಸಿನಲ್ಲಿ ಹಾಕ್ತಾನೆ ಅವರವರು ಮಾಡ್ತಕ್ಕಂಥ ದ್ವೇಷದ ತೀವ್ರತೆಗೆ ಅನುಗುಣವಾಗಿ ತಮಸ್ಸನ್ನು ನೀಡ್ತಾನೆ ಭಗವಂತ ಕಡಿಮೆ ದ್ವೇಷ ಮಾಡಿದವನಿಗೆ ಅಧಿಕ ತಮಸ್ಸು ಅಂತ ಕೊಟ್ಟರೆ ಅದು ದ್ವೇಷ ಮಾಡಿದ್ದು ಅಂತ ಆಗತ್ತೆ ಕಡಿಮೆ ತಮಸ್ಸನ್ನು ನೀಡಿದ್ರೆ ನ್ಯಾಯ ಆಗೋದ್ರಿಂದ ಅದು ದೋಷ ಅನ್ನೋದು ಸರ್ವತಾ ಅಲ್ಲ ಅದೇ ರೀತಿಯಾಗಿ ಪುಣ್ಯ ಮಾಡುವವರು ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯ ಮಾಡಿದ್ರೆ ಭಗವಂತ ಅದನ್ನು ಸಹನ ಮಾಡೋದಿಲ್ಲ ಅದು ದ್ವೇಷನ ಹೆಚ್ಚಿನ ಪುಣ್ಯವನ್ನೆಲ್ಲ ಕಷ್ಟ ಅದು ಅಪರಾಧ ಅಲ್ವಾ ತಪ್ಪಲ್ವಾ ಅಂದರೆ ಇಲ್ಲ ಏದ ಅನ್ನೋದು ಬಿಟ್ಟಂತ ವೇದ ಪರಮಾತ್ಮನನ್ನು ಇದೆ ಯಾಕೆ ಅಂದರೆ ಅಸೂಯೆಯಿಂದ ಅದನ್ನು ಅಪಹಾರ ಮಾಡಲ್ಲ ತನ್ನ ಭಕ್ತರಿಗೆ ಮೋಕ್ಷ ವಿಳಂಬ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ಅಪಹಾರ ಮಾಡಿ ಅವರಿಗೆ ಪರಮಾನುಗ್ರಹವನ್ನೇ ಮಾಡ್ತಾನೆ ಪರಮಾತ್ಮ ಇದು ಕರುಣೆಯ ಇನ್ನೊಂದು ಮುಖ ಅಂತ ತಿಳ್ಕೋಬೇಕು ಕಡಿಮೆ ಅಥವಾ ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ದೊಡ್ಡ ಅಪರಾಧಕ್ಕೆ ಕಡಿಮೆ ಶಿಕ್ಷೆ ಹೀಗೆ ಮಾಡಿದರೆ ದೋಷ ಪರಮಾತ್ಮ ಆ ರೀತಿ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ನೀನು ನಿನ್ನ ಯೋಗ್ಯತೆ ಇದ್ದಷ್ಟೇ ಪುಣ್ಯವನ್ನು ಸಂಪಾದನೆ ಮಾಡೋ ಅಧಿಕವನ್ನು ಸಂಪಾದನೆ ಮಾಡಬೇಡ ಅಧಿಕವಾಗಿ ಸಂಪಾದಿಸಿದ್ದು ನಿನಗೆ ಬೇಡ ಅಂಥೇಳಿ ಭಗವಂತ ಅದನ್ನು ಕಸಿಯೋದು ಸರ್ವಥಾ ದೋಷ ಅಲ್ಲ ಒಂದು ಕಾರ್ಯವನ್ನ ಮಾಡೋದಕ್ಕೂ ಮಾಡದೇ ಇರೋದಿಕ್ಕೂ ವ್ಯತ್ಯಾಸ ಮಾಡೋದಿಕ್ಕೂ ಸರ್ವ ಸ್ವತಂತ್ರ ಅಂದರೆ ಪರಮಾತ್ಮನೇ ಅನ್ಯರು ಯಾರೂ ಕೂಡ ಸ್ವತಂತ್ರರಲ್ಲ ಅನ್ಯರು ಯಾರೂ ಮಾಡಬೇಕಾದ್ದನ್ನು ಮಾಡದೇ ಇರೋದಿಕ್ಕೆ ಶಕ್ತರಲ್ಲ ಮಾಡಬಾರದ್ದನ್ನು ಮಾಡದೆ ಬಿಡಲಿಕ್ಕೂ ಕೂಡ ಶಕ್ತರಲ್ಲ ಕರ್ತುಮ್ ಅಕರ್ತುಮ್ ಅನ್ಯಥಾ ಕರ್ತು ಸಮರ್ಥನಾದವೂ ಪರಮಾತ್ಮ ಕಾರಯಿತು ಅನ್ಯಥಾಕಾರಹಿತು ಅಕಾರಹಿತು ಸಮರ್ಥನಾದವೂ ಕೂಡ ಪರಮಾತ್ಮ ಆದ್ದರಿಂದ ವ್ಯತ್ಯಾಸ ಮಾಡೋದಿಕ್ಕೂ ಜೀವರಿಗೆ ಶಕ್ತಿ ಇಲ್ಲ ಅವರ ಈ ಯೋಗ್ಯತೆಗೆ ಅನುಗುಣವಾಗೇ ಭಗವಂತ ಅವರಿಗೆ ಸ್ವಾತಂತ್ರ್ಯವನ್ನು ಕರುಣಿಸ್ತಾನೆ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ರೆ ಯಾಕೆಂದು ಭಗವಂತ ಕೇಳಿದರೆ ಅದು ಸರಿನಾ ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ ವ್ಯತ್ಯಾಸ ಮಾಡುವಂಥ ಶಕ್ತಿ ತನಗೊಬ್ಬನಿಗೆ ಅನ್ನೋದನ್ನು ಭಕ್ತರಿಗೆ ತೋರಿಸೋದಕ್ಕಾಗಿ ಕೆಲವೊಂದು ಸಲ ಅಪರೂಪಕ್ಕೆ ತನ್ನ ಆ ಶಕ್ತಿಯ ಮೂಲಕ ವ್ಯತ್ಯಾಸ ಮಾಡಿ ಅಧಿಕ ಪುಣ್ಯ ಸಾಧನೆಯನ್ನು ತಾನೇ ಮಾಡಿಸ್ತಾನೆ ಬಳಿಕ ಅದನ್ನು ವ್ಯತ್ಯಾಸ ಮಾಡಿ ಯೋಗ್ಯತಾನು ಗುಣವಾಗಿ ಪುಣ್ಯವನ್ನು ಅಲ್ಲೇ ಉಳಿಸಿ ಅಧಿಕ ಪುಣ್ಯವನ್ನು ತಾನು ಕಳಿತಾನೆ ಈ ರೀತಿ ಫಲ ವ್ಯತ್ಯಾಸವನ್ನೇ ಮಾಡಲಿಕ್ಕೆ ಬರುತ್ತೆ ಅದು ಕೂಡ ಭಗವಂತನ ಅಚ್ಚಿಂತೆ ಅದ್ಭುತ ಮಹಿಮೆ ಅನ್ನೋದನ್ನು ತೋರ್ಸೋಕ್ಕಾಗಿ ಈ ರೀತಿಯಾಗಿ ಮಾಡ್ತಾನೆ ಇದು ಭಗವಂತನ ವಿಶೇಷ ಮಹಿಮೆ ಅಂತ ಇಷ್ಟೇ ಉಪಾಸನೆ ಮಾಡಬೇಕು ಅದಕ್ಕೆ ಉದಾಹರಣೆ ಕೊಡೋದಾದರೆ ಲಕ್ಷ್ಮಣನಿಂದ ಹದಿನಾಲ್ಕು ವರ್ಷ ಕಾಲ ವನವಾಸದಲ್ಲಿ ಅಧಿಕ ಸೇವೆ ಮಾಡಿಸ್ಕೊಂಡ ಭಗವಂತ ಶ್ರೀರಾಮಚಂದ್ರ ಕೃಷ್ಣನಾಗಿ ಅವತಾರ ಮಾಡಿದಾಗ ತಾನೆ ಅವನನ್ನ ಕೃಷ್ಣನಾಗಿ ದ್ವಾಪರದಲ್ಲಿ ಅವತರಿಸಿದಾಗ ತಾನೇ ಅವನನ್ನು ಅಣ್ಣ ಬಲರಾಮನನ್ನಾಗಿ ಹುಟ್ಟಿಸಿ ಅವನನ್ನು ಸೇವಾ ಮಾಡುವ ಮೂಲಕ ಅಧಿಕ ಪುಣ್ಯವನ್ನು ಕಸಿಕೊಂಡ ಈ ಅಧಿಕ ಪುಣ್ಯದಲ್ಲಿ ಭಗವಂತ ಅಸೂಯ ಪಟ್ಟು ಕಸಿದಿದ್ದು ದೋಷ ಅಲ್ಲ ಅದು ಗುಣವೇ ಯೇ ದೋಷಾ ಇತರ ತೇ ಗುಣಾಹ ಪರಮೇಮತಾ ಇತರ ಜೀವರಲ್ಲಿ ದೋಷ ಅಂತ ಕಂಡಿದ್ದೆಲ್ಲ ಭಗವಂತನಲ್ಲಿ ಗುಣಪೂರ್ಣ ವಿಚಾರಗಳೇ ಆಗಿರುತ್ತೆ ಆದ್ದರಿಂದ ಭಗವಂತನಲ್ಲಿ ದ್ವೇಷ ಅಸೂಯೆಗಳು ಮೊದಲಿಲ್ಲ ಯಾವಾಗಲೂ ಇಲ್ಲ ತಾಯಿ ತಂದೆಗಳಿಲ್ಲ ಕಮಲಾದಳ ತಕ್ಷಂಗೆ ತಮದ್ಭುತ ಬಾಲಕ ಮಂಬು ಅಂತ ಭಾಗವತ ಹೇಳೋಂಗೆ ಚತುರ್ಭುಜ ಶಂಕ ಚಕ್ರ ಗದ ಪದ್ಮ ಪೀತಾಂಬರದರಾಗಿ ಮೂಲ ರೂಪದಿಂದಲೇ ಶ್ರೀಕೃಷ್ಣ ಪರಮಾತ್ಮ ದೇವಕ್ಕೆ ಉದರದಿಂದ ಅವತಾರವನ್ನು ಮಾಡಿದ ತಕ್ಷಣ ಅವಳ ಪ್ರಾರ್ಥನೆಯಂತೆ ಪುಟ್ಟ ಮಾನವ ಶಿಶುವಿನ ರೂಪವನ್ನು ಕೂಡ ತಗೊಂಡ ಹೀಗೆ ದೇವಕಿ ವಸುದೇವರು ಕೃಷ್ಣನಿಗೆ ದೇಹ ಕೊಟ್ಟ ತಂದೆ ತಾಯಿಗಳಲ್ಲದೇ ಇದ್ದರೂ ಕೂಡ ಕೃಷ್ಣ ಅವರನ್ನು ಅಪ್ಪ ಅಮ್ಮ ಅಂತಲೇ ಕರೆದ ಮುಂದೆ ಯಶೋಧಾನಂದ ಗೋಪುರು ಕೂಡ ಹೆತ್ತ ತಾಯಿ ತಂದೆಗಳಾಗಿದ್ದೇ ಆಗಿಲ್ಲದೆ ಇದ್ದರೂ ಕೂಡ ಕೃಷ್ಣ ಯಶೋಧಾ ತನೆಯ ನಂದ ಕಿಶೋರ ಅಂತ ಕರೆಸ್ಕೊಂಡ ಅದೇ ರೀತಿಯಾಗಿ ನರಸಿಂಹಾವತಾರದಲ್ಲಿ ಕಂಬದಿಂದ ಬಂದ ಆಗ ಯಾವ ತಂದೆ ತಾಯಿಗಳಿದ್ರೂ ಯಾರೂ ಇರಲಿಲ್ಲ ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕುರ್ಮ ಅಲ್ಲಿ ಕುರ್ಮಾವತಾರವನ್ನು ತಾಳ್ದ ಅವಾಗ ಯಾರಿದ್ರು ಹೀಗೆ ಮೂಲರೂಪದಲ್ಲಾಗ್ಲಿ ರೂಪದಲ್ಲಾಗ್ಲಿ ಅವತಾರ ರೂಪದಲ್ಲಾಗ್ಲಿ ಪರಮಾತ್ಮ ಅಜ ಜನನ ಮರಣಗಳಿಲ್ಲ ಜನ್ಮವೆಂಬುವುದು ಅವತಾರ ಹೀಗೆ ಉಪಾಸನೆಯನ್ನು ಮಾಡಿದರೆ ಫಲ ಏನು ಅಂದರೆ ಈಸುಕಾಯಿ ಎಂದದಿ ಮುಳುಗಕೊಡದೆ ಭವಾಬ್ದಿ ದಾಟಿಸುವ ಭವ ಅಬ್ದಿ ಭವ ಅಂದರೆ ಸಂಸಾರನ ಸಮುದ್ರದಲ್ಲಿ ಸತತವಾಗಿ ಪುನಃ ಪುನಃ ಈ ಜನನಮರಣ ರೂಪವಾದ ಸಂಸಾರಕ್ಕೆ ಬರೋದು ಗರ್ಭವಾಸದ ದುಃಖಾದಿಗಳನ್ನು ಅನುಭವಿಸೋದು ಈ ರೀತಿಯಲ್ಲ ಆದ್ದರಿಂದ ಹರಿಭಕ್ತರನ್ನು ತತ್ರಪಿ ಈ ಅಂತರ ದೀಕ್ಷೆ ಬಾಹ್ಯ ದೀಕ್ಷೆ ಈ ವೈಷ್ಣ ದೀಕ್ಷೆಯನ್ನು ಯಾರು ಅನುಷ್ಠಾನಾದಿಗಳನ್ನು ಮಾಡ್ತಾರೋ ಅಂಥವರನ್ನ ಭವಾಬ್ದಿಯಲ್ಲಿ ಸಂಸಾರ ಸಮುದ್ರದಲ್ಲಿ ಮುಳುಗೋದಿಕ್ಕೆ ಬಿಡೋದೇ ಇಲ್ಲ ಈಸುಕಾಯಿ ಅಂದರೆ ಈಜು ಬರದೇ ಇದ್ದವರಿಗೆ ಈಸುಕಾಯಿ ಮುಳುಗೋದಕ್ಕೆ ಬಿಡೋದಿಲ್ಲ ಹಾಗೆ ಭಗವಂತ ಭಕ್ತರನ್ನು ಮುಳುಗ್ಳಿಗೆ ಬಿಡದೆ ಅನಾಯಾಸವಾಗಿ ಸಂಸಾರ ಸಾಗರದಿಂದ ಎತ್ತಿ ಉದ್ಧಾರವನ್ನು ಮಾಡ್ತಾನೆ ಅಂತೇಳಿ ತಿಳಿಸ್ತಾರೆ